ಬುಡ್ಡು ಸಾಹೇಬರು ಬೆಟ್ಟ ಹತ್ತಿದ್ದು ಜನಾಬ್ ಮಹಮ್ಮದ್ ಬುಡನ್ ಕಾನ್ ಸಾಹೇಬರು ಉರ್ದು ಸ್ಕೂಲುಗಳ ಇನ್ಸ್ಪೆಕ್ಟರು ಅವರು ನಮ್ಮ ಊರಿನಲ್ಲಿದ್ದ ಆಂಗ್ಲೋ ಹಿಂದೂಸ್ತಾನಿ ಸ್ಕೂಲನ್ನು ಪರೀಕ್ಷಿಸುವುದಕ್ಕಾಗಿ ವರ್ಷಕ್ಕೆ ಒಂದೆರಡು ಸಾರಿ ಬರುತ್ತಿದ್ದರು ನಮ್ಮ ಊರಿನಲ್ಲಿ ಮುಸಲ್ಮಾನ್ ಪ್ರಜೆ ವಿಶೇಷವಾಗಿದ್ದರಿಂದ ಅವರಿಗಾಗಿ ಒಂದು ಪ್ರತ್ಯೇಕ ಸ್ಕೂಲ್ ಆ ಸ್ಕೂಲಿನಲ್ಲಿ ಕನ್ನಡ ಕಲಿಸುವುದಕ್ಕಾಗಿ ಇಬ್ಬರು ಹಿಂದೂ ಉಪಾಧ್ಯಾಯರು ಇದ್ದರು ಸ್ಕೂಲಿನ ಜನಸಂಖ್ಯೆ ನೂರರ ಸುಮಾರು ಇರಬಹುದು ಸ್ಕೂಲಿನ ಹೆಡ್ ಮಾಸ್ಟರು ಜನಾಬ್ ಮುಸ್ತಾಫಾ ಸಾಹೇಬರು ಇವರು ಉರ್ದು ಭಾಷೆಯಲ್ಲಿಯೂ ಅರಬ್ಬಿ ಪಾರಸಿಗಳಲ್ಲಿಯೂ ಸಹ ವಿದ್ವಾಂಸರೆಂದು ಹೆಸರಾಗಿದ್ದರು ಮುಸ್ತಾಫಾ ಸಾಹೇಬರು ಒಳ್ಳೆಯವರು ಸೌಮ್ಯವಾದ ಸ್ವಭಾವ ಸ್ನೇಹ ಪ್ರವೃತ್ತಿಯುಳ್ಳವರು ಊರಿನಲ್ಲಿದ್ದ ಎಲ್ಲ ಸ್ಕೂಲುಗಳ ಉಪಾಧ್ಯಾಯಗಳು ಅವರಿಗೆ ಮನ್ನಣೆಯನ್ನು ವಿಶ್ವಾಸವನ್ನು ತೋರುತ್ತಿದ್ದರು ಇನ್ಸ್ಪೆಕ್ಟರ್ ಅವರು ನಾವು ಇಲ್ಲಿ ಬುಡ್ಡು ಸಾಹೇಬರೆಂದು ಕರೆಯೋಣ ಇದೆ ಅವರಿಗೆ ವಿದ್ಯಾರ್ಥಿಗಳು ಇಟ್ಟಿದ್ದ ಹೆಸರು ಬುಡ್ಡು ಸಾಹೇಬರು ಮೊದಲನೆಯ ಸಾರಿ ಮುಳಬಾಗಿಲಿಗೆ ಬಂದಾಗ ಅಲ್ಲಿಯೇ ದರ್ಗಾಕ್ಕೆ ಬೇರಿ ಕೊಟ್ಟರು ದರ್ಗಾ ಎನ್ನುವುದು ಮಹಮ್ಮದಿಯ ಸಾಧುಸಂತರ ಸಮಾಧಿಗಳಿರುವ ಸ್ಥಳ ಅದು ಪವಿತ್ರ ಸ್ಥಳ ಯಾತ್ರಾ ಸ್ಥಳ ಮುಳುಬಾಗಿಲಿನ ದರ್ಗಾ ಪ್ರಸಿದ್ಧವಾದದ್ದು ಎಂಟು ವರ್ಷಕ್ಕೋ ಹತ್ತು ವರ್ಷಕ್ಕೋ ಒಂದು ಸಾರಿ ಜಾತ್ರೆ ನಡೆಯುತ್ತಿತ್ತು ಆ ಜಾತ್ರೆಗೆ ಉಸ್ ಹೆಸರು ಅದಕ್ಕಾಗಿ ಪೆನುಕೊಂಡೆ ಚಿತ್ತೂರು ಪುಂಗನೂರು ಮೊದಲಾದ ಕಡೆಗಳಿಂದಲೂ ಮುಳುಬಾಗಿಲಿನ ಸುತ್ತಮುತ್ತಲಿನ ಪ್ರದೇಶಗಳಿಂದಲೂ ಭಕ್ತಾದಿಗಳು ತಂಡತಂಡವಾಗಿ ಬರುತ್ತಿದ್ದರು ಒಂದು ಕಟ್ಟುಪಾದಿನ ಪಾಡಿನಂತೆ ಗೊತ್ತಾದ ಒಬ್ಬ ಫಕೀರನು ದರ್ಗಾದಲ್ಲಿ ಗೊತ್ತಾದ ಕಡೆ ದೀಕ್ಷಾಬದ್ಧನಾಗಿ ಕುಳಿತು ಜನಕ್ಕೆ ದರ್ಶನ ಕೊಡುವನು ಅವನ ಪಕ್ಕದಲ್ಲಿ ಒಂದು ನವಿಲುಗರಿಗಳ ಆಶೀರ್ವಾದ ಮಾಡುವುದಕ್ಕಾಗಿ ಮುಂದುಗಡೆ ಆಲಮಡ್ಡಿ ಊದುಬತ್ತಿ ಮೊದಲಾದ ಪರಿಮಳ ದ್ರವ್ಯಗಳು ಕೆಲ ಪಂಜರದಲ್ಲಿ ಒಂದು ಪಕ್ಷಿಯನ್ನಿರಿಸಿಕೊಂಡಿರುತ್ತಿದ್ದರು ಪಕೀರರಲ್ಲಿ ನಾಲ್ಕು ಪಂಗಡಗಳಂಟಂತೆ ಆ ನಾಲ್ಕರಲ್ಲಿ ಒಂದೊಂದು ಪಂಗಡಕ್ಕೆ ಒಂದೊಂದು ಪರ್ಯಾಯ ಈ ಪರ್ಯಾಯ ವ್ಯವಸ್ಥೆಯ ತಪಶೀಲುಗಳು ನನ್ನ ಚಿಕ್ಕಜ್ಜಂದಿರಿಗೆ ತಿಳಿದಿತ್ತಂತೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ೂ ಕಲೆಗಳು ಅವರಲ್ಲಿದ್ದವಂತೆ ಆ ಕಾರಣದಿಂದ ದರ್ಗಾಕ್ಕೆ ಸಂಬಂಧಪಟ್ಟ ಜನ ನನ್ನ ತಾತಂದಿರಲ್ಲಿಗೆ ಆಗಾಗ ಬರುವರು ಗೊತ್ತಾದ ಫಕೀರನು ಗೊತ್ತಾದಷ್ಟು ದಿವಸ ಎಂಟು ದಿವಸಕ್ಕೋ ಹತ್ತು ದಿವಸಕ್ಕೋ ಒಂದು ಅಲಂಕೃತ ಮಂಟಪದಲ್ಲಿ ಪಟ್ಟ ಕುಳಿತು ಆದ ಕಡೆಯ ದಿನ ಊರಲ್ಲೆಲ್ಲ ಮೆರವಣಿಗೆ ಬರುವುದು ನಾಲ್ಕು ಕೋಲುಗಳಿಗೆ ದೊಡ್ಡ ಕನಾತನ್ನು ಕಟ್ಟಿ ಚಪ್ಪರ ಮಾಡುತ್ತಿದ್ದರು ಆ ಚಪ್ಪರದ ಕೆಳಗೆ ಜೀನು ಹಾಕಿ ಸಿಂಗರಿಸಿದ ಒಂದು ಕುದುರೆ ಸುತ್ತಮುತ್ತ ಜನ ಬರುವರು ಮೇಳ ಬೆಳಗುವ ಪಂಜು ಇದು ಜನರನ್ನು ಆಕರ್ಷಿಸುವುದು ಕುದುರೆಯ ಬೆನ್ನಿನ ಮೇಲೆ ಒಂದು ಚೀಲದಲ್ಲಿ ಗಂಧದ ಹುಡಿ ಇರುವುದು ಈ ಗಂಧದ ಹುಡಿಯನ್ನು ಕೊಂಚ ಕೊಂಚ ಪನ್ನೀರು ಹತ್ತರುಗಳನ್ನು ಪ್ರಮುಖ ಜನರ ಮನೆಗಳಿಗೆ ಹಂಚುವರು ಇದು ನನ್ನ ಆ ಹೈದರ್ ವಲಿ ಬುಡ್ಡು ಸಾಹೇಬರು ನಿಜವಾಗಿ ಭಕ್ತರು ಅವರಿಗೆ ತಮ್ಮ ಮತತ್ವಗಳಲ್ಲಿಯೂ ಶಾಸ್ತ್ರಗಳಲ್ಲಿಯೂ ಗಾಢವಾದ ನಂಬಿಕೆ ಅವರು ದರ್ಗಾಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಒಬ್ಬ ವೃದ್ಧರು ಅವರಿಗೆ ದರ್ಗಾ ಇತಿಹಾಸವನ್ನು ಹೇಳುತ್ತಾ ಅಲ್ಲಿರುವ ಮುಖ್ಯ ಸಮಾಧಿಯು ಹೈದರ್ ವಲಿ ಎಂಬ ಮಹಾ ತಪಸ್ವಿಯದೆಂದು ಆ ಹೈದರ್ವಲಿ ಬೆಟ್ಟದ ತುದಿಯಲ್ಲಿ ಗುಹೆಯಲ್ಲಿ ತಪಸ್ಸು ಮಾಡುತ್ತಿದ್ದನೆಂದು ಅಲ್ಲಿರುವ ಕೋಣೆಯಲ್ಲಿ ಆತ ಸ್ನಾನ ಮಾಡುತ್ತಿದ್ದನೆಂದು ತಿಳಿಸಿದರು ಈ ವೃತ್ತಾಂತ ಬುಡ್ಡು ಸಾಹೇಬರಿಗೆ ತುಂಬಾ ಕುತುಕವನ್ನುಂಟು ಮಾಡಿತ್ತು ತಾವು ಆಗವಿಗೆ ಹೋಗಬೇಕೆಂದು ಆ ದೋಣೆಯನ್ನು ನೋಡಬೇಕೆಂದು ಇಷ್ಟಪಟ್ಟು ತಮ್ಮ ಕೋರಿಕೆಯನ್ನು ಮುಸ್ತಾಫಾ ಸಾಹೇಬರೇ ಮೊದಲಾದ ಸ್ಕೂಲು ಮೇಷ್ಟರುಗಳಿಗೆ ಹೇಳಿದರು ಆ ಮೇಷ್ಟರುಗಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಕೊಂಚ ಪಿಸುಮಾತ ನಾಡಿಕೊಂಡು ಕಡೆಗೆ ಆಗಬಹುದು ಏರ್ಪಾಟು ಮಾಡೋಣ ನಾಲ್ಕೈದು ದಿನ ಬಿಡುವು ಕೊಟ್ಟರೆ ತಜಮಿಜು ತಜವೀಜು ನಡೆಸುವುದಾಗುತ್ತೆ ಎಂದು ಭಿನಯಿಸಿದರು ಬುಡ್ಡು ಸಾಹೇಬರು ಆಗಲಿ ಈಗ ಅವಸರವಿಲ್ಲ ಅಕ್ಟೋಬರ್ ನವೆಂಬರ್ ತಿಂಗಳ ವೇಳೆಗೆ ಮತ್ತೆ ನಾನು ಬರುತ್ತೇನೆ ಆಗ ಬೆಟ್ಟ ಹಟ್ಟೋಣ ಎಂದರು ಈಗ ಬುಡ್ಡು ಸಾಹೇಬರ ಸ್ವರೂಪವನ್ನು ಗಮನಿಸಬೇಕು ಸ್ಥೂಲಕಾಯ ಅವರ ವಯಸ್ಸು ಆಗ ಸುಮಾರು ನಲವತ್ತೈದು ಬಣ್ಣ ಕಪ್ಪು ಮಿಶ್ರವಾದ ಕಂದು ಬಣ್ಣ ಆಳು ಎತ್ತರ ಮತ್ತು ದೇಹದ ಮಧ್ಯಭಾಗದಲ್ಲಿ ಬಹು ಸ್ಥೂಲ ಗಂಟಲು ದೊಡ್ಡ ಆಕಾರ ಘನವಾದದ್ದು ಇಂಥವರನ್ನು ಬೆಟ್ಟ ಹತ್ತಿಸುವುದೆಂದರೆ ಮೇಷ್ಟರುಗಳಿಗೆ ಕೊಂಚ ಯೋಚನೆ ನವೆಂಬರ್ ತಿಂಗಳು ಬಂದಿತ್ತು ಬುಡ್ಡು ಸಾಹೇಬರು ಊರಿಗೆ ಬಂದಿಳಿದರು ಮೇಷ್ಟರುಗಳೆಲ್ಲ ಅವರನ್ನು ಕಂಡು ಹೇಳಿದರು ಏರ್ಪಾಟೆಲ್ಲ ಆಗಿದೆ ಶನಿವಾರ ಬೆಳಿಗ್ಗೆ ಕತ್ತಲು ಕತ್ತಲಾಗಿರುವಾಗಲೇ ಪರ್ವತಾರೋಹಣಕ್ಕೆ ಸಕಾಲ ಸಾಹೇಬರು ಆಗಬಹುದು ನಾನು ಸಿದ್ಧನಾಗಿರುತ್ತೇನೆ ಈ ವೇಳೆಗೆ ಮೇಷ್ಟರುಗಳು ಮಾಡಿಕೊಂಡಿದ್ದ ಸಿದ್ಧತೆ ನಾಲ್ಕು ದಪ್ಪನೆಯ ಹೊರಜೆ ಹಗ್ಗಗಳು ಒಂದು ಕಲ್ಲು ಸಕ್ಕರೆ ದ್ರಾಕ್ಷಿ ಖರ್ಜೂರ ಚೂರುಗಳ ಪೊಟ್ಟಣಗಳು ನೂರೈವತ್ತು ಇನ್ನೂರು ಮಂದಿ ಹುಡುಗರು ಈ ಹುಡುಗರಲ್ಲಿ ಎಲ್ಲ ಮತಗಳವರು ಇದ್ದರು ಬ್ರಾಹ್ಮಣರು ಇದ್ದರು ಆ ಶನಿವಾರದ ಹಿಂದಿನ ದಿವಸ ಮೇಷ್ಟರುಗಳು ತಮ್ಮ ವಿದ್ಯಾರ್ಥಿಗಳಿಗೆಲ್ಲ ತಾಕೀತು ಮಾಡಿದ್ದರು ಶನಿವಾರ ಸ್ಕೂಲಿಗೆ ರಜಾ ಆದರೆ ನೀವು ಬೆಳಿಗ್ಗೆ ಐದು ಗಂಟೆಯ ವೇಳೆಗೆ ಬೆಳಗಾಗುವುದಕ್ಕೆ ಮುಂಚೆ ಬೆಟ್ಟದಡಿಯಲ್ಲಿ ಗೋಪಾಲಕೃಷ್ಣ ಸ್ವಾಮಿ ಗುಡಿಯ ಹತ್ತಿರ ಸೇರಿರತಕ್ಕದ್ದು ಅಲ್ಲಿಂದ ಬೆಟ್ಟ ಹತ್ತುವುದರಲ್ಲಿ ನಮ್ಮ ಬರತಕ್ಕದ್ದು ನಾವು ಹೇಳಿದಂತೆ ತಕ್ಕದ್ದು ಅಥವಾ ತಳ್ಳತಕ್ಕದ್ದು ಅಲ್ಲಲ್ಲಿ ನಾವು ಹೇಳಿದಾಗ ನಿಲ್ಲ ತಕ್ಕದ್ದು. ಹತ್ತು ಹನ್ನೊಂದು ಗಂಟೆಯ ವೇಳೆಗೆ ಹಿಂತಿರುಗುತ್ತೇವೆ ಆಗ ಅಲ್ಲಿಗೆ ನಿಮ್ಮ ನಿಮ್ಮ ಮನೆಗಳವರು ಊಟ ತಂದಿರುವಂತೆ ಹೇಳಿರತಕ್ಕದ್ದು ತೋಪಿನಲ್ಲಿ ಎಲ್ಲರೂ ಊಟ ಮಾಡಿದ್ದಾದ ಮೇಲೆ ನಿಮ್ಮ ಮನೆಗಳಿಗೆ ನೀವು ನೀವು ಹೋಗತಕ್ಕದ್ದು ಪರ್ವತಾರೋಹಣ ಏರ್ಪಾಟಿನಂತೆ ವಿದ್ಯಾರ್ಥಿಗಳು ಕೋಲಾಹಲದಿಂದ ಸೇರಿದರು ಮೇಷ್ಟರುಗಳೆಲ್ಲ ಉತ್ಸಾಹದಿಂದ ಬಂದಿದ್ದರು ಇನ್ಸ್ಪೆಕ್ಟರ್ ಸಾಹೇಬರು ದಯಮಾಡಿಸಿದರು ಎಲ್ಲರೂ ಅಲ್ಲಾಹೊ ಅಕ್ಬರ್ ಎಂದು ಪ್ರಾರ್ಥನೆ ಘೋಷಿಸಿ ಬೆಟ್ಟ ಹತ್ತಲು ಮೊದಲು ಮಾಡಿದರು ಅಷ್ಟರಲ್ಲಿ ನಾಲ್ವರೈವರು ಮೇಷ್ಟರುಗಳು ಮುಂದೆ ಬಂದು ಸಾಹೇಬರ ನಡುವಿಗೆ ಒಂದು ಬಲವಾದ ನಡುಕಟ್ಟನ್ನು ಬಿಗಿದರು ಆಗ ನಡುಕಟ್ಟಿನ ನಾಲ್ಕು ದಿಕ್ಕುಗಳಲ್ಲಿ ಎಡಕ್ಕೆ ಮುಂದೆ ಒಂದು ಹಿಂದೆ ಒಂದು ಬಲಕ್ಕೆ ಹಿಂದೆ ಒಂದು ಮುಂದೆ ಒಂದು ಹೀಗೆ ಹೊರಜ್ಜೆ ಹಗ್ಗಗಳನ್ನು ಕಟ್ಟಿ ತೇರನ್ನು ಎಳೆಯಲು ನಿಂತಂತೆ ಹುಡುಗರು ಹಗ್ಗಗಳನ್ನು ಹಿಡಿದು ನಿಂತರು ದೊಡ್ಡವರಾದ ಕೆಲ ಮಂದಿ ವಿದ್ಯಾರ್ಥಿಗಳನ್ನು ಸಾಹೇಬರ ಪುಷ್ಟಭಾಗದಲ್ಲಿ ನಿಲ್ಲಿಸಿ ಅದನ್ನು ಅದು ಹಿಡಿದುಕೊಂಡಿರುವಂತೆ ಹೇಳಿದರು ಇಬ್ಬರು ಮೂವರು ಮೇಷ್ಟರುಗಳು ಮುಂದುಗಡೆ ಎರಡು ಪಕ್ಕಗಳಲ್ಲೂ ನಿಂತು ಹಗ್ಗಗಳನ್ನು ಮೆತ್ತಗೆ ಹಗುರವಾಗಿ ಸೆಳೆಯುವರು ಸಾಹೇಬರು ಹೆಜ್ಜೆಯನ್ನೆತ್ತಿ ಮುಂದಿಡುವರು ಹೀಗೆ ಹೆಜ್ಜೆ ಹೆಜ್ಜೆಯಾಗಿ ಸವಾರಿ ಮುಂದಕ್ಕೆ ಬೆಳೆಯಿತು ಮುಂದುಗಡೆಯ ಎರಡು ಹಗ್ಗಗಳ ಸೆಳೆತದಿಂದ ಅವರಿಗೆ ಬಲ ಹಿಂದುಗಡೆಯ ಎರಡು ಒತ್ತಡದಿಂದಲೂ ಬಲ ಹೀಗೆ ಹತ್ತಿಪ್ಪತ್ತು ಹೆಜ್ಜೆಗಳಾದಾಗ ಸಾಹೇಬರಿಗೆ ಆಯಾಸವಾಗುವುದು ಅವರು ಕೈಸನ್ನೆಯಿಂದ ಅದನ್ನು ತೋರಿಸುವರು ಆಗ ಮೇಷ್ಟರುಗಳು ಅಲ್ಲಾಹೋ ಅಕ್ಬರ್ ಎಂದು ಕೂಗುವರು ಆಗ ದಮ್ ತೆಗೆದುಕೊಳ್ಳುವುದಕ್ಕಾಗಿ ಎಲ್ಲರೂ ನಿಲ್ಲುವರು ಈಗ ಕಲ್ಲು ಸಕ್ಕರೆ ದ್ರಾಕ್ಷಿ ಖರ್ಜೂರಗಳ ಸಮಾರಾಧನೆ ಉಡುಗರಿಗಳ ಒಂದೊಂದು ಪಟ್ಟಣ ಕೊಡುವರು ಹೀಗೆ ಸಾಗಿ ಶಿಖರವನ್ನು ತಲುಪುವ ವೇಳೆಗೆ ಸುಮಾರು ಒಂಬತ್ತೂವರೆ ಗಂಟೆ ಆಯಿತು ಅಲ್ಲಿ ಕೊಂಚ ವಿಶ್ರಾಂತಿ ಸಾಹೇಬರು ನೋಡಬೇಕಾದದ್ದನ್ನೆಲ್ಲಾ ನೋಡಿ ಸಂತೋಷ ವ್ಯಕ್ತಪಡಿಸಿದ ಬಳಿಕ ಅವರೋಹಣ ಪ್ರಾರಂಭ ಆದರೆ ಈಗ ಹಗಗಳ ಹಿಂದುಗಡೆಯಿಂದ ಮತ್ತು ಹಿಂಭಾಗದ ಒತ್ತಡವಿಲ್ಲ ಇಳಿಯುವ ಸಾಹೇಬರು ಮುಗಿಸಬಾರದು ಆದ್ದರಿಂದ ಅವರ ವೇಗವನ್ನು ಹಿಂಬದಿಯಿಂದ ತಡೆಯತಕ್ಕದು ಈಗ ಅಲ್ಲಲ್ಲಿ ಮಜಲು ಮಾಡುವ ಅವಶ್ಯಕತೆ ಕಡಿಮೆ ಎಲ್ಲೋ ಮೂರು ನಾಲ್ಕು ಕಡೆಗಳಲ್ಲಿ ಮಾತ್ರ ಬೆಟ್ಟದಾಡಿ ಸೇರುವ ವೇಳೆಗೆ ಗಂಟೆ ಹನ್ನೆರಡಕ್ಕೆ ಮೇಲಾಗಿತ್ತು ಶೀತಕಾಲವಾದದ್ದರಿಂದ ಯಾರಿಗೂ ಹೆಚ್ಚು ಆಯಾಸ ತೋರಲಿಲ್ಲ ಮರನೆಯ ದಿನ ಭಾನುವಾರ ಆ ಮಧ್ಯಾಹ್ನ ಆಂಗ್ಲೋ ಹಿಂದೂಸ್ತಾನಿ ಸ್ಕೂಲು ಕಟ್ಟಡದಲ್ಲಿ ಉಪಾಧ್ಯಾಯರು ಶಿಷ್ಯರುಗಳು ಎಲ್ಲ ಸೇರಿದ್ದರು ಇನ್ಸ್ಪೆಕ್ಟರ್ ಸಾಹೇಬರ ಸವಾರಿ ಅಲ್ಲಿಗೆ ಬಂದಿತ್ತು ಅವರು ಎಲ್ಲರಿಗೂ ತಮ್ಮ ಕೃತಜ್ಞತೆಗಳನ್ನು ತಿಳಿಸಿ ದೇವರು ಶುಭ ಮಾಡಲಿ ಎಂದು ಕೋರಿದ್ದಲ್ಲದೆ ಎಲ್ಲರಿಗೂ ಕೊಂಚ ಕೊಂಚ ಸಕ್ಕರೆ ಹಂಚಿದರು ಅದು ಮುಳಬಾಗಿಲಿನ ಮೊಕದ ಸಕ್ಕರೆ ಕಾಷ್ಟಿಮದಾ ಸಾಹೇಬರ ಮಳಿಗೆಯದು ಇಂತಹದ್ದು ನನ್ನ ಚಿಕ್ಕಂದಿನ ಕಾಲ